ಪುಣ್ಯ ಶ್ಲೋಕ ವೆಂಕಟರಾಮ ಬಟ್ಟರು. ನನ್ನ ಜೀವನದಲ್ಲಿ ಒಳ್ಳೆಯದೇನಾದರೂ ಇದ್ದರೆ ಅದಕ್ಕೆ ಕಾರಣರಾದವರಲ್ಲಿ ಒಬ್ಬ ಮುಖ್ಯರಾದವರು ವೇದಮೂರ್ತಿ ವೆಂಕಟರಾಮ ಭಟ್ಟರು ಇವರು ನನಗೆ ಅಜ್ಜಂತರಿಗೆ ಸಮಾನರಾದವರು ಅನ್ನಂ ಭಟ್ಟರು ಅವರ ಮಗ ವೆಂಕಟರಾಮ ಭಟ್ಟರು ನನ್ನ ಮುತ್ತಜ್ಜ ಅಜ್ಜ ನನ್ನ ತಂದೆ ಈ ಮೂರು ತಲೆಮಾರಿಗೂ ಪುರೋಹಿತರು ಮಾತ್ರವಲ್ಲ ಗುರುಗಳು ಮಾತ್ರವಲ್ಲ ಆಪ್ತ ಪ್ರಾಯರು ನನ್ನ ಮುತ್ತಜ್ಜನ ಹೆಸರನ್ನೇ ನನಗೂ ಇಟ್ಟಿದ್ದಾರೆ ಆ ಮಹಾನುಭಾವರು ದೇವನಹಳ್ಳಿ ಪ್ರಾಂತದಲ್ಲಿ ಹುಟ್ಟಿದವರು ಸರಕಾರಿ ಉದ್ಯೋಗದ ಮೇಲೆ ಮುಳಬಾಗಿಲಿಗೆ ಹೋಗಿ ನೆಲೆಸಿದವರು ಬಹುಶಃ ನೂರಿಪ್ಪತ್ತು ವರ್ಷಗಳ ಹಿಂದೆ ಆಗ ಮೈಸೂರು ದೇಶವನ್ನು ಬ್ರಿಟಿಷ್ ಸರಕಾರದವರು ನಮ್ಮ ಆಡಳಿತಕ್ಕೆ ತೆಗೆದುಕೊಂಡಿದ್ದರು ಆಗ ಬೆಂಗಳೂರಿಗೂ ಮದರಾಸಿಗೂ ಸೈನ್ಯ ಹದಿನೈದು ಇಪ್ಪತ್ತು ದಿನಕೊಂದು ಸಾರಿ ಹೋಗಿಬರುವ ನಿಯಮವಿತ್ತು ಅದು ಪದಾತಿ ಸೈನ್ಯ ಆದದರಿಂದ ಸೈನ್ಯ ಅಲ್ಲಲ್ಲಿ ಒಂದು ರಾತ್ರಿ ತಂಗಿ ಮುಂದೆ ಸಾಗುತ್ತಿತ್ತು ಮೊಳಬಾಗಲು ಬೆಂಗಳೂರಿನಿಂದ ಸರಿಯಾಗಿ ಅರವತ್ತು ಮೈಲಿ ಆದದ್ದರಿಂದ ಸೈನ್ಯದ ಮಜಲಿಗೆ ಅದು ತಕ್ಕ ಸ್ಥಳವೆಂದು ಗೊತ್ತು ಮಾಡಿ ಸೈನ್ಯದ ಕ್ಯಾಂಪಿಗೆ ಬೇಕಾದ ವಸ್ತುಗಳನ್ನು ಸರಬರಾಯಿ ಮಾಡಿಸಿ ನಿರ್ವಹಿಸಲಿಕ್ಕಾಗಿ ಗುಂಡಪ್ಪನವರನ್ನು ಅಲ್ಲಿಗೆ ಕಮಿಸರಿಯೇಟ್ ಆಫೀಸರ್ ಎಂಬ ಶೇಕದಾರ್ ಹುದ್ದೆಯ ಮೇಲೆ ಸರಕಾರದವರು ನಿಯಮಿಸಿದರು ಸಾವಿರದ ಎಂಟುನೂರ ಐವತ್ತರ ಸುಮಾರಿನಲ್ಲಿ ಆದರೆ ಗುಂಡಪ್ಪನವರು ಬೃಹತ್ ಚರಣವೆಂಬ ದ್ರಾವಿಡ ಬ್ರಾಹ್ಮಣ ಜನಾಂಗಕ್ಕೆ ಸೇರಿದವರು ಮುಳಬಾಗಲು ಪ್ರಾಂತದಲ್ಲಿ ಈ ಜನ ಯಾರು ಆ ವೇಳೆಗೆ ನೆಲೆಸಿರಲಿ ನೆಲೆಸಿರಲಿಲ್ಲ ಆ ಊರಿನಲ್ಲಿ ಪ್ರಸಿದ್ಧರಾದ ಬ್ರಾಹ್ಮಣರನ್ ಬ್ರಾಹ್ಮಣರು ಅನ್ನಂಭಟ್ಟರು ಆದ್ದರಿಂದ ಆಗಿನ ಗುಂಡಪ್ಪನವರು ಅನ್ನಂಭಟ್ಟರ ಸ್ನೇಹವನ್ನು ಸಂಪಾದಿಸಬೇಕಾಯಿತು ಗುಂಡಪ್ಪನವರ ದೂರದ ಪೂರ್ವಿಕರು ತಾವೇ ವೈದಿಕರಂತೆ ಅವರು ಶ್ಯಾಮ ಅಥವಾ ಶ್ಯಾಮ್ ಭಟ್ಟರು ಅವರು ಜೀವಿಕಾ ವೃತ್ತಿಗಾಗಿ ಮೈಸೂರು ಪ್ರಾಂತಕ್ಕೆ ಬಂದಿದ್ದ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 ರುಮಾಲೆ ಶಾಂಬಟ್ಟ ಎಂದು ಹೆಸರಾಯಿತು ಈ ಸಂತತಿಯಲ್ಲಿ ಹುಟ್ಟಿದವರು ಶೇಖದಾರ ಶೇಖದಾರ್ ಗುಂಡಪ್ಪನವರು ಸ್ನೇಹ ಸಹಾಯ ಅಂದಿನ ಕಾಲದಲ್ಲಿ ಬ್ರಾಹ್ಮಣರು ಈಗಿನವರಿಗಿಂತ ಹೆಚ್ಚಾಗಿ ಆಚಾರ ನಿಷ್ಠೆಯನ್ನು ಇರಿಸಿಕೊಂಡಿದ್ದವರೆಂದು ತೋರುತ್ತದೆ ಹೀಗೆ ಶೇಖದಾರ್ ಗುಂಡಪ್ಪನವರಿಗೆ ವೈದಿಕರ ಸಹಾಯ ಅವಶ್ಯವಾಗಿ ಅವರು ಅನ್ನಂಬಟ್ಟರ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 ನನ್ನ ಬಾಲ್ಯದಲ್ಲಿ ಬದುಕಿದ್ದರು ಅವರು ನನ್ನನ್ನು ಮಾಮಯ್ಯ ಎಂದೇ ಕರೆಯುತ್ತಿದ್ದರು ವರ ನಿಷ್ಕರ್ಷೆ ವೆಂಕಟರಾಮ ಬಟ್ಟರವರಲ್ಲಿ ಹಳ್ಳಿಯ ಜನ ವಿವಾಹ ವಿಷಯವಾಗಿ ಜಾತಕ ಹೊಂದುತ್ತದೆಯೇ ಎಂದು ಸರಿಯಾದ ಲಗ್ನ ಮೊದಲಾಗಿ ಕೇಳುತ್ತಿದ್ದರು ಅವರಲ್ಲಿ ಅನೇಕರಿಗೆ ಜಾತಗಳಿ ಜಾತಕಗಳಿರಲಿಲ್ಲ ಅವರು ಓದು ಬರಹ ಬಂದ ಜನವಲ್ಲ ಇಂಥವರು ಬಂದಾಗ ವೆಂಕಟರಾಮ ಬಟ್ಟರು ಗಂಡು ಹೆಣ್ಣುಗಳ ಹೆಸರುಗಳನ್ನು ಕೇಳುವರು ಹೆಸರಿನ ಮೊದಲನೇ ಅಕ್ಷರದಿಂದ ನಕ್ಷತ್ರವನ್ನು ಗೊತ್ತು ಮಾಡುವರು ಚೇ ಚೋಲಾ ಅಶ್ವಿನಿ ಲೀ ಲೇ ಲೋಲಾ ಹೀಗೆ ನಕ್ಷತ್ರ ಗೊತ್ತಾದ ಮೇಲೆ ದಾಂಪತ್ಯ ಯೋಗವನ್ನು ನಿಶ್ಚಯ ಮಾಡಬೇಕಲ್ಲ ಆಗ ನಕ್ಷತ್ರಗಳಿಗಿರುವ ಸಂಕೇತ ಮೃಗಗಳು ನನ್ನ ನಕ್ಷತ್ರ ಮೂಲ ಆದ್ದರಿಂದ ನಾನು ನಾಯಿ ಈ ನಕ್ಷತ್ರಕ್ಕೆ ಇಲಿಯ ಸಂಕೇತವುಳ್ಳ ನಕ್ಷತ್ರದ ಕನ್ಯೆ ಒಪ್ಪುತ್ತದೆ ಹೀಗೆ ಕನ್ಯಾ ಅವರ ನಿಷ್ಕರ್ಷೆ ವೆಂಕಟರಾಮ ಭಟ್ಟರು ಮನೆಯಲ್ಲಿಲ್ಲದಾಗ ಜನ ಬಂದರೆ ಅವರ ಪ್ರಶ್ನೆಗೆ ಮೇಲಿನ ಸೂತ್ರವನ್ನು ಅನುಸ ಅವರ ಅಕ್ಕಂದಿರಾದ ಅನ್ನಮ್ಮ ಅಮ್ಮಣ್ಣಮ್ಮನವರೇ ಲಗ್ನ ಕಟ್ಟಿಕೊಟ್ಟು ಕಳುಹಿಸುತ್ತಿದ್ದರು ಶ್ರುತಿ ಪರಿಚಯ ಅಣ್ಣಮ್ಮ ಅಮ್ಮಣ್ಣಮ್ಮನವರು ಇಷ್ಟನ್ನೇ ಅಲ್ಲ ಅಧ್ಯಯನವನ್ನು ಮಾಡಿಸುತ್ತಿದ್ದರು ವೆಂಕಟರಾಮ ಬಟ್ಟರು ಮನೆಯಲ್ಲಿಲ್ಲದಾಗ ಶಿಷ್ಯರು ವೇದಪಾಠ ಪುನರಾವರ್ತನೆ ಮಾಡುತ್ತಿದ್ದರು ಆ ವಿದ್ಯಾರ್ಥಿಗಳು ಆಗ ಅಕ್ಷರಕಾಲಿತ್ಯವನ್ನೋ ಸ್ವರ ಮಾಡಿದರೆ ಅಧ್ಯಯನವನ್ನು ಕೇಳುತ್ತಲೇ ಇದ್ದ ಅಣ್ಣಮ್ಮನವರಾಗಲಿ ಅಮ್ಮಣ್ಣಮ್ಮನವರಾಗಲಿ ವಿದ್ಯಾರ್ಥಿಯನ್ನು ಕೂಗಿ ಎಲ್ಲ ಸ್ವರ ತಪ್ಪುತ್ತಿದ್ದಿ ಅದನ್ನು ನಾನು ತಿದ್ದಬಾರದು ವೇದವನ್ನು ನನ್ನ ಬಾಯಿಯಿಂದ ನುಡಿಯತಕ್ಕದ್ದಲ್ಲ ನೀನೇ ತಿದ್ದಿಕೊ ನನ್ನ ತಮ್ಮ ಮನೆಗೆ ಬಂದ ಮೇಲೆ ಅವನಿಗೆ ಹೇಳುತ್ತೇನೆ ಎನ್ನುವರು ಹೀಗೆ ವಿದ್ಯಾರ್ಥಿಗಳಿಗೆ ಅಣ್ಣಮ್ಮ ಅಮ್ಮಣ್ಣಮ್ಮನವರುಗಳ ತಿದ್ದಿಕೆಯ ಭಯವಿತ್ತು ಆ ಹೆಂಗಸರಿಬ್ಬರು ಮನೆಯಲ್ಲಿ ದಿನ ದಿನವೂ ಅಹೋರಾತ್ರಿಗಳಲ್ಲಿಯೂ ಕೇಳಿ ಕೇಳಿ ಪಾಠಕ್ರಮಕ್ಕೆ ಅಧಿಕಾರಿಗಳಾಗಿದ್ದರು ವೆಂಕಟರಾಮ ಭಟ್ಟರು ಮುಲಕನಾಡು ಎಂಬ ಬ್ರಾಹ್ಮಣ ಪಂಗಡದವರು ಅವರ ಮನೆ ಮಾತು ತೆಲುಗು ಅವರ ಕುಲವೃತ್ತಿ ಪೌರೋಹಿತ್ಯ ಅನ್ನಂಭಟ್ಟರ ಕಾಲಕ್ಕೆ ಆ ಕುಟುಂಬ ಅನುಕೂಲ ದಶೆಯಲ್ಲಿತ್ತು ಗ್ರಾಮಗಳ ಪೌರೋಹಿತ್ಯ ಜಮೀನು ತೋಟ ಇವೆಲ್ಲ ಇತ್ತು ಅವರ ಮನೆ ವಿಶಾಲವಾದದ್ದು ಪೂರ್ವಾಭಿಮುಖವಾಗಿದ್ದು ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ನೂರು ಗಜೆಗಳಿಗೆ ಹೆಚ್ಚಾಗಿಯೇ ಇತ್ತು ಅಡಿಗೆ ಮನೆ ಉಗ್ರಾಣ ಮೊದಲಾದ ಅನುಕೂಲಗಳಲ್ಲದೆ ಸೊಗಸಾದ ಮೊಗಸಾಲೆ ಇತ್ತು ಅದರ ಮುಂದೆ ವಿಶಾಲವಾದ ಅಂಗಳ ಕಲ್ಲು ಚಪ್ಪಡಿ ಹಾಸಿ ಚೊಕ್ಕಾಗಿತ್ತು ಅದರಿಂದಾಚೆ ಬಚ್ಚಲು ಮನೆ ದನದ ಕೊಟ್ಟಿಗೆ ಒಂದು ಆಕಳು ಎರಡು ಎಮ್ಮೆ ಅವುಗಳ ಕರುಗಳು ಅಲ್ಲಿಂದಾಚೆಗೆ ಎರಡು ಕುದುರೆ ಲಾಯ ಅಲ್ಲಿಂದಾಚೆಗೆ ದೊಡ್ಡ ಬಯಲು ಅದರಲ್ಲೊಂದು ಸಣ್ಣ ಮನೆ ಮನೆ ಕೆಲಸ ಮಾಡುವ ಮುನಿವೆಂಕಟಮ್ಮ ಎಂಬ ಹೆಂಗಸು ವಾಸ ಮಾಡುತ್ತಿದ್ದುದು ಅಲ್ಲಿಂದಾಚೆಗೆ ಒಂದು ಸೆದುವ ಬಾವಿ ಅದರಿಂದಾಚೆಗೆ ರಾಜಪುರೋಹಿತ ಸುಬ್ಬಾಭಟ್ಟರ ಮನೆ ಮನೆಯ ಹೊರಗಡೆ ಉದ್ದವಾದ ಜಗಲಿ ಮಧ್ಯಾಹ್ನ ನಂತರ ಅಲ್ಲಿ ನೆರಳಾಗಿರುತ್ತಿದ್ದರಿಂದ ಸಂಜೆ ಸಂಜೆಯೂ ಅಲ್ಲಿ ಒಂದು ಗೋಷ್ಠಿ ನನ್ನ ಚಿಕ್ಕ ತಾತಂದಿರಾದ ರಾಮಣ್ಣನವರು ಆ ಗೋಷ್ಠಿಯಲ್ಲಿ ಮುಖ್ಯರು ಅತ್ತಿಕುಂಟೆ ಶ್ರೀಪತಿ ರಾಯರು ಅರ್ಚಕ ಹನುಮಪ್ಪನವರು ಸಾಹುಕಾರ್ ಪೆದವರದಯ್ಯ ಶೆಟ್ಟರು ಮುಂತಾದವರು ಕಚೇರಿ ಮುಂತಾದವರ ಕಚೇರಿ ಅಲ್ಲಿ ಕಾವ್ಯಶಾಸ್ತ್ರ ಪುರಾಣ ರಾಜಕೀಯ ಲೋಕ ಪರಿಸ್ಥಿತಿ ಇವೆಲ್ಲ ಅಲ್ಲಿ ವಿಮರ್ಶೆಯಾಗುತ್ತಿದ್ದವು ಉತ್ತರದ ಕಡೆಯಿದ್ದ ಪಕ್ಕದ ಮನೆಯ ಗೋಡೆ ಸುಮಾರು ಎಂಟು ಹತ್ತು ಅಡಿಯಷ್ಟು ಮುಂದಕ್ಕೆ ಚಾಚಿತ್ತು ಇದರ ಮೇಲೆ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 ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಂದು ಹಳ್ಳಿ ಇದೆ ಆದರೆ ಇದು ನಮ್ಮ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ ನಿವೃತ್ತಿ ತಿಪ್ಪ ಬಟ್ಟರು. ವೆಂಕಟರಾಮ ಬಟ್ಟರ ಪತ್ನಿ ಮಾತೃಶ್ರೀ ಅಕ್ಕಯ್ಯಮ್ಮನವರು ಮಡಿಯನೂರಿನವರು ಮಡಿಯನೂರೆಂಬುದು ಅಗ್ರಹಾರ ಮುಲಕನಾಡು ವೈದಿಕ ಬ್ರಾಹ್ಮಣರ ಅಗ್ರಹಾರ ಒಂದಾನೊಂದು ಕಾಲದಲ್ಲಿ ಅದು ವಿದ್ವಾಂಸರಿಂದ ತುಂಬಿದ್ದದ್ದೆಂದು ತೋರುತ್ತದೆ ಅಲ್ಲಿಯ ಮನೆತನಗಳ ಹೆಸರುಗಳೇ ಇದನ್ನು ತೋರಿಸುತ್ತದೆ ಶ್ರೀಧರುವಾರು ನೈಷದಂವಾರು ಪುರಾಣಂವಾರು ಪಾರಾಯಣಂವಾರು ನಿವೃತ್ತಿವಾರು ಹೀಗೆ ಹೆಸರುಗಳು ಅಕ್ಕಯ್ಯಮ್ಮನವರು ನಿವೃತ್ತಿ ತಿಪ್ಪಾಭಟ್ಟರವರ ತಂಗಿ ತಿಪ್ಪಾಭಟ್ಟರು ವಿದ್ವಾಂಸರು ವೇದಾಧ್ಯಯನ ಮಾಡಿದ್ದದ್ದಲ್ಲದೆ ಸಾಹಿತ್ಯದಲ್ಲಿಯೂ ಪರಿಶ್ರಮ ಮಾಡಿದ್ದರು ಶ್ರಾದಿ ಸಂದರ್ಭಗಳಲ್ಲಿ ಭೋಜನಕ್ಕೆ ಕುಳಿತಾಗ ವಾಖ್ಯಾನಕ್ಕೋ ವಾಕ ವಾಕ್ಯಾರ್ಥಕ್ಕೋ ಪ್ರಾರಂಭಿಸುವರು ಇದನ್ನು ಅವರ ಭಾವಾಮೈದ ವೆಂಕಟರಾಮ ಭಟ್ಟರು ತಿಪ್ಪಯ್ಯ ತಕರಾರ್ಲು ಎಂದು ಹಾಸ್ಯ ಮಾಡುತ್ತಿದ್ದರು ತಿಪ್ಪಯ್ಯನ ತಕರಾರುಗಳಿಗೆ ಕೊನೆಯೇ ಇಲ್ಲ ನಿವೃತ್ತಿ ತಿಪ್ಪ ಭಟ್ಟರ ತಮ್ಮ ಗಂಗಾಧರ ಶಾಸ್ತ್ರಿಗಳು ವೇದಾಧ್ಯಯನ ಸಂಪನ್ನರು ಕರ್ಮನಿಷ್ಠರು ನಮ್ಮ ಮನೆಯಲ್ಲಿ ಅವರು ಒಂದು ಮಂಡಲ ಸೂರ್ಯ ನಮಸ್ಕಾರ ಮಾಡಿದ್ದರಂತೆ ನನ್ನನ್ನು ನೋಡಿದಾಗಲೆಲ್ಲ ಅವರು ಮೈಮೇಲಿದ್ದ ಒಂದು ದೋತ್ರವನ್ನು ತೋರಿಸಿ ಇದು ನಿನ್ನ ತಾತ ಕೊಟ್ಟದ್ದು ಹೇಗಿದೆ ನೋಡು ಅಂಚು ಇಷ್ಟು ದಿನವಾದರೂ ನೀನು ಸೂರ್ಯಪ್ರಸಾದದಿಂದ ಹುಟ್ಟಿದವನು ಆದ್ದರಿಂದ ನೀನು ಬಹಳ ಶುಚಿಯಾಗಿ ಭಕ್ತಿಯಿಂದ ಇರಬೇಕು ಎನ್ನುತ್ತಿದ್ದರು ಅವರು ಶಿವರಾತ್ರಿಯ ಸಂದರ್ಭಗಳಲ್ಲೂ ಕಾರ್ತಿಕ ಸೋಮವಾರಗಳಲ್ಲೂ ನಮಮನೆಯಲ್ಲಿ ಮನೆಯಲ್ಲಿ ರುದ್ರಾಭಿಷೇಕ ಮಾಡಿಸಲು ಬರುತ್ತಿದ್ದರು ಮಹಾನ್ಯಾಸದಲ್ಲಿ ಅವರು ಕಂ ಖಂ ಘಂ ಗುಂ ಇತ್ಯಾದಿಯಾಗಿ ಹೇಳುತ್ತಿದ್ದಾಗ ಅದೇನೋ ಬಾಲಪಾಠ ಹೇಳುತ್ತಿದ್ದಾರೆಿಸುತ್ತಿತ್ತು ನನಗೆ ತಿಪ್ಪಾಭಟ್ಟರ ಸಂಪಾದನೆ ಪ್ರಸ್ತಾವ ಬಂದಾಗ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 ಅದು ಸರಾಸರಿ ವರ್ಷಕ್ಕೆ ಒಂದೆರಡು ರೂಪಾಯಿ ಹೀಗೆ ವರ್ಷದ ನಗದು ಸಂಪಾದನೆ ಹನ್ನೆರಡು ರೂಪಾಯಿ ಬಹಳ ಧಾರಾಳವಾಗಿ ಲೆಕ್ಕ ಮಾಡಿದರೆ ಹೀಗಿದ್ದರೂ ತಿಪ್ಪಾಭಟ್ಟರು ತ್ರೃಣೀಕೃತ ಪುರಂದರರಾಗಿದ್ದರು ಯಾರಿಗೂ ತಲೆ ತೆಗೆಸಿದ್ದಿಲ್ಲ ಮುಖ ಮಾಡಿದ್ದಿಲ್ಲ ತಾವು ನಗುತ್ತಾ ಇತರರನ್ನು ನಗಿಸುತ್ತಾ ಸಂತೋಷದಿಂದ ಆಯುಷ್ಯವನ್ನು ಕಳೆದರು ಅವರ ಕುಟುಂಬ ದೊಡ್ಡದಾಗಿತ್ತು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಬಂಧು ಬಳಗ ಎಲ್ಲರೂ ಇದ್ದರು ಒಂದು ದಿವಸವು ತಿಪ್ಪ ಭಟ್ಟರು ಕಿರಿಕಿರಿ ಪಟ್ಟವರಲ್ಲ ಆಜನಕ್ಕೆ ಜನಕ್ಕೆ ಬಡತನವೆಂಬುದರ ಅರಿವೇ ಇರಲಿಲ್ಲವೆನ್ನಿಸುತ್ತದೆ ಅಕ್ಕಮ್ಮಯ್ಯ ಅಕ್ಕಯ್ಯಮ್ಮನವರ ಪಾಕ ಪರಿಟವಣೆ ಅಡಿಗೆಯಲ್ಲಿ ಅಕ್ಕೈಯಮ್ಮನವರು ಎತ್ತಿದ ಅವರು ಬಗೆ ಪಾಕಗಳನ್ನು ಮಾಡುತ್ತಿದ್ದರು ಅದರಲ್ಲಿ ಮೊದಲು ಹೇಳಬೇಕಾದದ್ದು ಕಜ್ಜಾಯ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 ಆಕೆ ಆತನನ್ನು ಬಳಿಗೆ ಕರೆದು ಮಾತನಾಡಿಸಿದಳು ಆಕೆ ಸಂಸ್ಕೃತ ಅಭ್ಯಾಸ ಮಾಡಿದವಳು ತನ್ನ ಅಣ್ಣ ಮುರಾದನಂತೆ ಬಹುಶಃ ಸಂಸ್ಕೃತದಲ್ಲಿಯೋ ಸಂಸ್ಕೃತ ಮಿಶ್ರಿತವಾದ ಉರ್ಜು ಭಾಷೆಯಲ್ಲಿಯೋ ಮಾತನಾಡಿಸಿರಬೇಕು ನೀನು ಯಾರು ನಿನ್ನ ಜೀವನವೇನು ಇತ್ಯಾದಿ ಅದಕ್ಕೆ ಆ ಬಾಲಕ ಹೀಗೆ ಉತ್ತರ ಕೊಟ್ಟನಂತೆ ತರುಣಂ ಸರ್ವ ಶಾಖಂ ನವೋದನಂ ಚಿಚ್ಚಲಾನಿ ಚ ದದೀನಿ ಅಲ್ಪವ್ಯಯೇನ ಸುಂದರಿ ಗ್ರಾಮ್ಯ ಜನೋ ಮೃಷ್ಟಮಷ್ಣಾತಿ ಎಳೆಯ ಹರವೆಯ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ಅನ್ನ ಮುಟ್ಟಿದರೆ ಬೆರಳುಜ್ಜಾಯಿಸುವಂತಿರುವ ಗಡ್ಡೆ ಮೊಸರು ಖರ್ಚು ಹೆಚ್ಚಾಗದ ಇಂಥ ಊಟದಿಂದ ಹಳ್ಳಿಯ ಜನರು ದು ಭೋಜನವನ್ನುಂಡಂತೆ ತೃಪ್ತರಾಗಿರುತ್ತಾರೆ ಇಂಥದ್ದು ಎಪ್ಪತ್ತು ವರ್ಷಗಳ ಹಿಂದಿನ ಪರಿಟವಣೆ ಒಂದು ಅವಿವೇಕ ಒಂದು ದಿನ ದ್ವಾದಶಿ ಆ ಹೊತ್ತು ಸ್ಕೂಲಿಗೆ ಬೆಳಗ್ಗೆ ರಜಾ ನಾವು ಎಂಟು ಹತ್ತು ಮಂದಿ ವಿದ್ಯಾರ್ಥಿಗಳು ಒಂಬತ್ತು ಗಂಟೆ ಸುಮಾರಿಗೆ ಊರಿನ ಪೂರ್ವದ ಕಡೆ ನರಸಿಂಹತೀರ್ಥಕ್ಕೆ ಹೋಗುವ ರಸ್ತೆಯಲ್ಲಿ ನಮ್ಮ ಶಿಕಾರಿ ಸಾಲು ಮರಗಳಲ್ಲಿ ನೆರಳೆ ಮರಗಳು ಹೆಚ್ಚು ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ಮರದ ಮೇಲೆ ಹತ್ತಿ ಯಥೇಷ್ಟವಾಗಿ ಹಣ್ಣು ತಿಂದೆವು ಮರದೆಂದುಳಿದ ಮೇಲೆ ನಾವು ಮಾಡಿದ್ದನ್ನು ಯಾರಾದರೂ ಕಂಡುಹಿಡಿದಾರೆಂಬ ಭಯ ನಮ್ಮ ಮನಸ್ಸಿಗೆ ಬಂತು ನೇರಳೆ ಹಣ್ಣು ನೆಗಡಿ ಕೆಮ್ಮು ತರತಕ್ಕದ್ದೆಂದು ಅಪವಾದ ಆದ್ದರಿಂದ ನಲಗೆಯ ಮೇಲಿನ ನೀಲಿಯನ್ನು ಕಳೆಯಬಲ್ಲ ವಸ್ತುವನ್ನು ಹುಡುಕುವ ಹುಡುಕ ಹೊರಟೆವು ಹುಣಸೇಕಾಯಿ ಹುಣಸೆ ಮರದ ಮೇಲೆ ಹತ್ತಿ ಹುಣಸೆಕಾಯಿಯನ್ನು ತಿಂದೆವು ಬಹಳ ದೊಡ್ಡ ಸಾಹಸವನ್ನು ಮಾಡಿದೆವೆಂದು ಮೈಮರೆತು ಸ್ಕೂಲಿಗೆ ಬಂದೆವು ನಾವು ಅಲ್ಲಿಗೆ ಬರುವ ವೇಳೆಗೆ ನನ್ನ ತಂದೆ ಒಂದು ದೊಡ್ಡ ಕನ್ನಡಿಯನ್ನು ಸಿದ್ಧಪಡಿಸಿಟ್ಟುಕೊಂಡಿದ್ದರು ನಮ್ಮನ್ನು ಒಬ್ಬೊಬ್ಬರನ್ನು ಕರೆದು ನಾಲಿಗೆ ನೀಡು ಎನ್ನುವುದು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 ಹೊಡೆಯಲಿಲ್ಲ ನಗುತ್ತಿದ್ದರು ಶಿವಶಂಕರ ಶಾಸ್ತ್ರಿಗಳು ನಮ್ಮ ಮನೆಗೆ ಶಿವಶಂಕರ ಶಾಸ್ತ್ರಿಗಳೆಂಬುವರೊಬ್ಬರು ಪೋಚಂಬಟ್ಲು ನರಸಿಂಹ ಶಾಸ್ತ್ರಿಗಳೆಂಬುವರೊಬ್ಬರು ಹವ್ಯ ಕವ್ಯಗಳಿಗೆ ಬರುತ್ತಿದ್ದರು ಅದರಲ್ಲಿ ಶಿವಶಂಕರ ಶಾಸ್ತ್ರಿಗಳನ್ನು ನಾನು ಒಂದು ಸಲವಾದರೂ ನೋಡಿರಬಹುದು ಅವರ ಬಟ್ಟೆ ಚಿಂದ ಇಲ್ಲದ್ ಇಲ್ಲದನ್ನು ಒಂದು ಸಲವೂ ಕಂಡಿಲ್ಲ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 ಕೂಗು ಹಾಕುವರು ನಾನು ಒಡನೆಯೇ ಅವರ ಮನೆಯೊಳಕ್ಕೆ ಹೋಗುತ್ತಿದ್ದೆ ಆ ವೇಳೆಗೆ ಅವರು ಮೂಟೆ ಬಿಚ್ಚಿ ಆ ದಿನ ತಮಗೆ ಉಪಾಯನವಾಗಿ ಬಂದಿದ್ದ ಸಾಮಗ್ರಿಯ ಗಂಟನ್ನು ಬಿಚ್ಚುವರು ಅದರಲ್ಲಿದ್ದ ಕೊಬ್ಬರಿಚೂರು ಬೆಲ್ಲ ಖರ್ಜೂರ ಬಾಳೆಹಣ್ಣುಗಳನ್ನು ನನಗಾಗಿ ತೆಗೆದಿಡುತ್ತಿದ್ದರು ಅಕ್ಕಿ ಬೇಳೆ ಕುಂಬಳಕಾಯಿ ಚೂರು ತಮ್ಮ ಅಡಿಗೆ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 ಗೂಡೆ ನಮ್ಮ ಗುರುಗಳ ಐರನ್ ಸೇಫ್ ನಾಲ್ಕು ಮೊಡಕುಗಳ ಪೈಕಿ ಒಂದರಲ್ಲಿ ದುಡ್ಡು ಕಾಸು ಇನ್ನೊಂದರಲ್ಲಿ ಜನಿವಾರ ಮತ್ತು ಪವಿತ್ರಗಳು ಮೂರನೆಯದರಲ್ಲಿ ವಿಭೂತಿ ನಾಲ್ಕನೆಯದರಲ್ಲಿ ಮಂತ್ರಾಕ್ಷತೆಯ ಬಟ್ಟಲು ಈ ಬೋದಿಗೆಯ ಪಕ್ಕದಲ್ಲಿ ಒಂದು ಜಂತಿಗೆಯ ಮೇಲೆ ದರ್ಬೆಯ ಕಟ್ಟು ಇನ್ನೊಂದು ಜಂತಿಗೆಯ ಮೇಲೆ ಪಂಚಾಂಗ ಇದಿಷ್ಟು ಸಂಪತ್ತು ಅವರಿಗೆ ಪೆಟ್ಟಿಗೆ ಬೇಕಾಗಿರಲಿಲ್ಲ ಅವರ ಹಣದ ಖರ್ಚಿನ ಸಂದರ್ಭಗಳು ಭಾಳ ಕಡಿಮೆ ಅವರು ಇತರರಿಗೆ ದಕ್ಷಿಣ ಕೊಡುತ್ತಿದ್ದುದುಂಟು ದಿನ ದಿನವೂ ಆಕಳಿಗೆ ಹುಲ್ಲು ಕೊಡುತ್ತಿದ್ದದ್ದುಂಟು ಸಂಜೆ ಗುಡಿಗೆ ಹೋದಾಗ ಹಲಗಾರತಿಯಲ್ಲಿ ಒಂದು ಮುಡುಪು ಹಾಕುತ್ತಿದ್ದುದುಂಟು ಇಂಥ ಖರ್ಚುಗಳಿಗೆ ಬೋದಿಗೆ ಬ್ಯಾಂಕು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 ಆ ಕಾರಣಗಳಲ್ಲಿ ಅತ್ಯಂತ ಮುಖ್ಯವಾದದ್ದೆಂದರೆ ಈ ಸಮಾಧಾನ ಆ ಅವರಿಗೆ ಬಂದಿದ್ದದ್ದು ಅವರ ಉಪಶಾಂತತೆಯಿಂದ ಸೌಮ್ಯ ವಾತ್ಸಲ್ಯ ಉಪಶಾಂತಿ ಇವು ವೆಂಕಟರಾಮ ಭಟ್ಟರಿಗೆ ಭಗವಂತ ಅನುಗ್ರಹಿಸಿದ್ದ ವರಗಳು ವೇದ ವಿದ್ವಾಂಸರು ಎಷ್ಟೋ ಮಂದಿ ಇದ್ದರು ಅನ್ನದಾನಶೀಲರು ಇದ್ದರು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 ನನ್ನ ಉಪನಯನ ವೆಂಕಟರಾಮ ಭಟ್ಟರು ನನಗೆ ಬೇಗ ಉಪನಯನ ಮಾಡಿಸಬೇಕೆಂದು ನನ್ನ ಅಜ್ಜಂದರನ್ನು ಚಿಕ್ಕ ಅಜ್ಜಂದಿರನ್ನು ಒತ್ತಾಯಪಡಿಸಿದರು ಚೇಚಣ್ಣ ನನ್ನ ಹಿರಿಯರು ನನಗೆ ನಾಲ್ಕು ವೇದಾಕ್ಷರ ಕಲಿಸಿದರು ನಾನು ಅದನ್ನು ವಂಶದಲ್ಲಿ ಹುಟ್ಟಿದವರಿಗೆ ಹೇಳಬೇಕೆಂದಿದ್ದೆ ಆದರೆ ಅದು ದೈವದ ಬರಲಿಲ್ಲ ಅವರ ಮೊದ ಮೊದಲನೆಯ ಗಂಡು ಮಕ್ಕಳು ತೀರಿಹೋಗಿದ್ದರು ಆಗ ಇದ್ದ ಮಗ ನನಗಿಂತ ಚಿಕ್ಕವನು ಮಾವಯ್ಯನಿಗಾದರೂ ಬೇಗ ಮುಂಜಿ ಮಾಡಿದರೆ ಅವನಿಗೆ ಅಧ್ಯಯನ ಹೇಳಬೇಕೆಂದು ಚಪಲವಿದೆ ನೀನು ಲಾಯರಿ ಶುದ್ಧ ಲೌಕಿಕ ನಿನಗೆ ಇದು ಹಿಡಿಸುತ್ತದೋ ಇಲ್ಲವೋ ಎಂದಿದ್ದರಂತೆ ಅದು ನನ್ನ ತಾತಂದರಿಗೆ ಹಿಡಿಸಿತು ಉಪನಯನವಾಗಿ ಪ್ರಥಮೋಪಕರ್ಮ ನಡೆದ ಮೂರನೆಯ ದಿನವೇ ವೆಂಕಟರಾಮ ಭಟ್ಟರು ನನಗೆ ಕಟ್ಟು ಮಾಡಿದರು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 ಕ್ಷಿಪ್ರದಗ್ಧ ಪುರತ್ರಯಂ ತ್ರಿದಿಶಾಲೈರಭಿವಂದಿತಂ ಚಂದ್ರಶೇಖರ ಮಾಶೆಯೇ ಮಮಕಿಂ ಕರಿಷ್ಯತಿ ವೈಯಮ ಸಹಾದ್ಯನ ನಮ್ಮ ಮನೆಯಲ್ಲಿ ಒಬ್ಬ ಸ್ನೇಹಿತರ ಮಗ ವೆಂಕಟರಾಯ ಎಂಬಾತ ನನ್ನ ಜೊತೆಯಲ್ಲಿ ವಿದ್ಯಾರ್ಥಿಯಾಗಿದ್ದ ಆತನು ನನ್ನ ಜೊತೆಯಲ್ಲಿ ಸ್ವಲ್ಪ ಕಾಲ ಅಧ್ಯಯನಕ್ಕೆ ಸೇರುತ್ತಿದ್ದ ನಮ್ಮಿಬ್ಬರಲ್ಲಿ ಯಾರಾದರೂ ಸ್ವರ ತಪ್ಪಿದರೆ ಏಮಿರ ಅಪಸ್ವರಂ ತಿರುವೆಂಗಡಯ್ಯ ಎನ್ನುತ್ತಿದ್ದರು ಅವರು ಇದಕ್ಕಿಂತ ಕಠಿಣವಾದ ಮಾತನ್ನು ಉಪಯೋಗಿಸಿದ್ದನ್ನು ನಾನು ಕೇಳಿಲ್ಲ ನಮ್ಮ ದೊಡ್ಡ ಬೆಲೆ ಗೋಪಾಲಾಚಾರ್ಯರೆಂಬ ಸಾಹಿತ್ಯ ವಿದ್ವಾಂಸರು ಮೇಷ್ಟರಾಗಿ ಬಂದರು ಗೋಪಾಲಾಚಾರ್ಯರು ಈಗ ಪ್ರಸಿದ್ಧ ಕನ್ನಡದ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 ವೇದ ಹೇಳುವ ಪಾಟಕರು ಸಿಕ್ಕುವುದು ಅಪರೂಪ ವೆಂಕಟರಾಮ ಭಟ್ಟರು ನನಗೆ ಒಂದಿಷ್ಟು ವೇದ ಪಾಠ ಹೇಳಿದ್ದಾರೆ ನಾನು ಈ ಸಂಗತಿಯನ್ನು ನಮ್ಮ ಗುರುಗಳಿಗೆ ತಿಳಿಸಿದೆ ಅವರು ಸಂತೋಷಪಟ್ಟು ಆಹಾ ವೇದ ಕಲಿತುಕೊಳ್ಳುವವರಿದ್ದು ನಾನು ಪಾಠ ಹೇಳುವುದಿಲ್ಲವೆಂದರೆ ಅದು ಪಾಪವಾದೀತು ನೀನು ಈಗ ಒಬ್ಬನೇ ಹೇಳಿಸಿಕೊಳ್ಳುತ್ತಿದ್ದಿ ನಿನ್ನ ಜೊತೆಗೆ ಇನ್ನೊಬ್ಬರಾದರೂ ಇದ್ದರೆ ಪಾಠ ಸುಷ್ಟುವಾಗುತ್ತದೆ ಅವಶ್ಯವಾಗಿ ಅವರು ಬರಲಿ ಎಂದರು ಆಮೇಲೆ ನಮಗಿಬ್ಬರಿಗೂ ಪಾಠ ನಕ್ಷತ್ರೇಷ್ಠಿಯಿಂದ ಆರಂಭವಾಯಿತು ಅಗ್ನಿರ್ನ ಪಾತು ಕೃತಿಕ ನಕ್ಷತ್ರಂ ಇದ ಮಾಸಂ ವಿಚಕ್ಷಣಂ ಹವಿರಾಸಂ ಜಹೋತನ ಗುರೋಪಾಸದ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 ಬಹು ಚೆನ್ನಾಗಿದೆ ಶಿವಣ್ಣ ನಿನ್ನ ಮಾತು ವಟುವು ಸಚ್ಕಂದನಾದಿಗಳನ್ನು ಹತ್ತಿರ ಬರಲಿಸುವುದಿಲ್ಲವೆಂದು ವಚನ ಕೊಟ್ಟ ಮರುಕ್ಷಣವೇ ತಾಫಾದವರ ಕಡೆ ಹೊರಡುವುದು ಹೊರಡುವುದೆನ್ನುತ್ತೀಯಾ ಎಂದು ಚೀಮಾರಿ ಹಾಕಿದರು